ओुभ्यो नम हरी ओ श्रीगणेशा नम डाट कृष्णमूर्तिशास्त्री दबे पुणच आदिशंकूज्य भवोत्दरी शरणूता ब्रह्मीभूत ब्रह्मनिष्ठ ಅವಧೂತ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪದ ತಲೆಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಸದ್ಗುರುಗಳು ಮಹಾಮಹೋಪಾಧ್ಯಾಯರು ವೇದಾಂತ ವಾರಿಧಿಗಳು ವೇದ ಆದ ವಿದ್ವಾನ್ ಡಾಕ್ಟರ್ ಕೆ ಜಿ ಶರ್ಮರ ಪದ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಕೃತಿಯಾದ ಉಪನಿಷತ್ತುಗಳ ಮೊದಲನೆಯ ಪರಿಚಯ ಇದನ್ನ ಮುಂದುವರಿಸ್ತಾ ಇದ್ದೇವೆ ದೃಷ್ಟಾಂತಗಳನ್ನು ನೋಡ್ತಾ ಇದ್ದೇವೆ ಬೇರೆ ಬೇರೆ ದೃಷ್ಟಾಂತಗಳ ಮೂಲಕ ಮೂಲಕ ಉಪನಿಷತ್ತಿನಲ್ಲಿ ಯಾವ ರೀತಿ ಆತ್ಮತತ್ವವನ್ನು ಹೇಳಿದ್ದಾರೆ ಅಂತೇಳಿ ಅದರ ಕುರಿತು ಈಗ ಬಿಲ್ಲು ಬಾಣ ಅಂತೇಳಿ ಆರನೇ ದೃಷ್ಟ ಇದು ಅಥವಾ ಉಪಮಾನ ಅಂತೇಳಿ ಕೂಡ ಹೇಳ್ಬೋದು ಹೋಲಿಕೆ ಬಿಲ್ಲು ಬಾಣ ಮುಂಡಕ ಉಪನಿಷತ್ತಿನ ಒಂದು ದೃಷ್ಟ ಮನುಷ್ಯನು ತನ್ನ ಜನ್ಮದ ಸಾಫಲ್ಯವನ್ನು ಪಡೆಯಬೇಕಾದರೆ ತನ್ನ ಬಾಳಿನ ಹೆಗ್ಗುರಿ ಹಿರಿಯ ದೊಡ್ಡ ಗುರಿ ಯಾವುದೆಂಬುದನ್ನು ಯಾವಾಗಲೂ ಮರೆಯದೇ ಇರಬೇಕು ಜನ್ಮದಲ್ಲಿ ಸಫಲನಾಗಬೇಕಿದ್ರೆ ಸಾರ್ಥಕವಾಗಬೇಕಿದ್ರೆ ಹುಟ್ಟು ಅವನ ಮುಖ್ಯವಾದ ಗುರಿ ಏನು ಜೀವನದ್ದು ಹಾಂ ಜೀವನದ ಮುಖ್ಯ ಉದ್ದೇಶ ಏನು ಇದನ್ನು ಯಾವಾಗಲೂ ಮರಿಬಾರದು ಆ ಗುರಿಯನ್ನು ಮುಟ್ಟುವುದಕ್ಕೆ ಬೇಕಾದ ಸಾಧನವನ್ನು ತಪ್ಪದೇ ಉಪಯೋಗಿಸಬೇಕು ತಪ್ಪದೇ ತನ್ನ ಗುರಿಯನ್ನು ಮುಟ್ಟಿದ ಮೇಲೆಯೇ ತೃಪ್ತಿಯನ್ನು ಹೊಂದಬೇಕು ಹ್ಞೂ ಉತ್ಷ್ಠತ ಮಾ ಸ್ವಪ್ತ ಪ್ರಾಪ್ಯ ವರಾ ನಿಬೋಧತ ಅಂಥೇಳಿ ಉಪನಿಷತ್ತಿನ ಹೇಳಿಕೆ ಇದೆ ಎರಳಿರಿ ಎದ್ದೇಳಿರಿ ಹ್ಞೂ ಮಾಡಬೇಡಿ ಅಂದರೆ ಮೈ ಮರೆಯಬೇಡಿ ಅಂಥೇಳಿ ಜಾಗೃತರಾಗಿ ಅಂಥೇಳಿ ಗುರಿಯನ್ನು ತಲುಪಿದ ನಂತರವೇ ವಿಶ್ರಾಂತಿ ತಗೊಳ್ಳಿ ಅಲ್ಲಿವರೆಗೆ ವಿಶ್ರಾಂತಿ ತಗೊಳ್ಬೇಡಿ ಅಂತ ಹೇಳ್ತಾರೆ ಉಪನಿಷತ್ತು ಇಷ್ಟು ಅಭಿಪ್ರಾಯವನ್ನು ತಿಳಿಸುವುದಕ್ಕೆ ಅಂಗೀರಸ ಮಹರ್ಷಿಯು ಬಿಲ್ಲು ಬಾಣದ ದೃಷ್ಟಾಂತವನ್ನು ಉಪಯೋಗಿಸಿ ಒಂದು ರೂಪಕವನ್ನು ಕೊಟ್ಟಿದ್ದಾನೆ ಉಪನಿಷತ್ತಿನ ಬಿಲ್ಲನ್ನು ತೆಗೆದುಕೊಳ್ಳಬೇಕು ಉಪನಿಷತ್ತು ಎನ್ನುತಕ್ಕಂತಹ ಬಿಲ್ಲು ಉಪಾಸನೆಯಿಂದ ಹರಿತಗೊಳಿಸಿದ ಮಹಾಸ್ತ್ರವಾದ ಬಾಣವನ್ನು ಅದರಲ್ಲಿ ಹೂಡಬೇಕು ಉಪಾಸನೆ ಏನು ಅಂತಕ್ಕಂತಹ ಹರಿತವಾದ ಬಾಣ ಅದನ್ನೇ ಅದೇ ಭಾವದಿಂದ ಬಿಗಿದೆಳೆದು ಆ ಅಕ್ಷರವೆಂಬ ಗುರಿಯನ್ನೇ ಹೊಡೆಯಯ್ಯ ಅದೇ ಭಾವದಿಂದ ಎಳೆದು ಆ ಅಕ್ಷರ ನಾಶವಿಲ್ಲದ ಯಾವ ತತ್ವ ಇದೆ ಅಕ್ಷರ ಬ್ರಹ್ಮ ಪರಬ್ರಹ್ಮ ಆ ಗುರಿಯನ್ನ ಮುಟ್ಟಬೇಕು ಬಾಣ ಅಂಥೇಳಿ ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಓಂಕಾರವೆಂಬುದೇ ಬಿಲ್ಲು ಪ್ರಣವೋ ಧನು ಶರೋಹ್ಯಾತ್ಮ ಅಂದರೆ ಬಾಣವು ಆತ್ಮನೇ ಬಾಣವು ಅಥವಾ ತಾನೇ ಬಾಣವು ಓಂಕಾರವೆಂಬುದೇ ಬಿಲ್ಲು ಪ್ರಣವೋ ಧನುಃ ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಬ್ರಹ್ಮವೇ ಅದರ ಗುರಿ ಎಚ್ಚರಿಕೆಯಿಂದ ಬಾಣವನ್ನು ಹೊಡೆಯಬೇಕು ಓಂಕಾರ ಎಂಬ ಧನಸ್ಸಿನ ಮೂಲಕ ಆತ್ಮನೆಂಬ ಬಾಣವನ್ನು ಬ್ರಹ್ಮವೆಂಬ ಗುರಿ ಎಡೆಗೆ ಹೊಡಿಬೇಕು ಬಾಣದಂತೆ ತನ್ಮಯನಾಗಬೇಕು ಆ ಬಾಣವು ಹೇಗೆ ತನ್ಮಯವಾಗಿ ಗುರಿಯಡೆಗೆ ಹೋಗ್ತದೋ ಎಲ್ಲಿಯ ಆಚೆ ಈಚೆ ಅದು ಗುರಿಯೆಡೆಗೆ ಲಕ್ಷ್ಯ ಮಾಡಿಕೊಂಡು ಹೋಗ್ತಾ ಇರ್ತದೆ ಗುರಿ ತಲುಪುವವರೆಗೂ ಯಾವ ರೀತಿ ಹೋಗ್ತದೋ ಅದೇ ರೀತಿ ಕೂಡ ನಾವು ವರ್ತಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಇದರ ಸೂಚನೆ ಸಂದೇಶ ಈ ರೂಪಕ್ಕೆ ಎಷ್ಟು ಸುಂದರವಾಗಿದೆ ನೋಡಿರಿ ಬಾಣವನ್ನು ಮೊದಲು ಹರಿತ ಮಾಡಿಟ್ಟುಕೊಳ್ಬೇಕು ಇಲ್ಲದಿದ್ದರೆ ಗುರಿಯನ್ನು ಹೊಡೆದರೂ ಪ್ರಯೋಜನವಿಲ್ಲ ಆದ್ದರಿಂದ ಆತ್ಮನ್ನು ಈಶ್ವರನ ಚಿಂತೆಯಿಂದ ಹರಿತವಾಗಿ ಇರಿಸಿಕೊಳ್ಳಬೇಕು ಅಂದರೆ ಸ್ಥೂಲವಾಗಿರುವ ಶರೀರ ಬುದ್ಧಿಯೇ ಮುಂತಾದವುಗಳಿಂದ ಬಿಡಿಸಿಕೊಳ್ಬೇಕು ಅಂತೇಳಿ ಅರ್ಥ ಆತ್ಮನಲ್ಲಿಯೇ ನಾವು ನೆಲೆಯಾಗಬೇಕು ಅಂತೇಳಿ ಬಿಲ್ಲು ಉತ್ತಮವಾಗಿರಬೇಕು ಹಾಗಿಲ್ಲದಿದ್ದರೆ ಬಾಣವು ಎಷ್ಟು ಹರಿತವಾಗಿದ್ದರೂ ಅದು ಲಕ್ಷ್ಯವನ್ನು ಮುಟ್ಟಲಾರದು ಆದ್ದರಿಂದ ಉಪನಿಷತ್ತಿನಲ್ಲಿ ಹೇಳಿರುವ ಓಂಕಾರವನ್ನು ಬಿಲ್ಲನ್ನಾಗಿ ಮಾಡಿಕೊಳ್ಳಬೇಕು ಇದು ಉಪಾಸನೆಯ ಮಹತ್ವವನ್ನು ಹೇಳುತ್ತದೆ ವೇದದಲ್ಲಿ ಹೇಳಿರುವ ಪರಮಾತ್ಮನ ಹೆಸರುಗಳಲ್ಲೆಲ್ಲ ಓಂಕಾರವು ಅತ್ಯುತ್ತಮವಾದದ್ದು ಅದಕ್ಕೂ ಪರಮಾತ್ಮನಿಗೂ ನಿಜವಾಗಿ ಭೇದವೇ ಇಲ್ಲವೆಂಬುದನ್ನು ಮಾಡೂಕ್ಯವು ಎಂಬ ಉಪನಿಷತ್ತಿನಲ್ಲಿ ತೋರಿಸಿಕೊಟ್ಟಿದೆ ಅಂತೂ ವೇದೋಕ್ತವಾದ ರೀತಿಯಿಂದ ಓಂಕಾರದ ಮೂಲಕವಾಗಿ ತನ್ನ ಸ್ವರೂಪವನ್ನು ಪರಮೇಶ್ವರನ ಚಿಂತನೆಯಿಂದ ಸಜ್ಜುಗೊಳಿಸಿಕೊಂಡು ಆಮೇಲೆಯೇ ಪರಮಾತ್ಮ ಸ್ವರೂಪವನ್ನು ಅರಿಯೋದಕ್ಕೆ ಪ್ರಯತ್ನಿಸಬೇಕು ತಾನು ಮುಟ್ಟಬೇಕಾದದ್ದು ಬ್ರಹ್ಮವನ್ನೇ ಕೊನೆಗೆ ಬ್ರಹ್ಮವನ್ನು ಮುಟ್ಟಿ ಬ್ರಹ್ಮಮಯನಾಗಿ ಬಿಡಬೇಕು ಬಾಣವು ಗುರಿಯಲ್ಲಿ ಸೇರಿ ಒಂದಾಗುವಂತೆ ಬ್ರಹ್ಮದಲ್ಲಿ ಒಂದಾಗಿಬಿಡಬೇಕು ಇದೇ ನಮ್ಮ ಜೀವನಕ್ಕೆ ಗುರಿಯಾಗಿರಬೇಕು ಅಂತೇಳಿ ಈ ಒಂದು ದೃಷ್ಟಾಂತದ ಮೂಲಕ ಹೇಳ್ತಾ ಇದ್ದಾರೆ ಇನ್ನು ಗಾಡಿ ಕುದುರೆ ಎನ್ನುತಕ್ಕಂಥ ದೃಷ್ಟ ಅಂತ ಹೇಳನೆಯದು ಕಠೋಪನಿಷತ್ತಿನಂತೆ ಪರಮೇಶ್ವರನನ್ನು ಸೇರುವುದೇ ಮಾನವನ ಗುರಿ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಆದ್ದರಿಂದ ಆ ಉದ್ದೇಶಕ್ಕೆ ತಕ್ಕಂತೆಯೇ ಪ್ರತಿಯೊಬ್ಬನು ತನ್ನ ಜೀವನವನ್ನು ಸಾಗಿಸಬೇಕು ತನ್ನ ಶರೀರಾದಿಗಳನ್ನು ಆ ಪರಮ ದೊರಕುವುದಕ್ಕೆ ತಕ್ಕಂತೆ ಉಪಯೋಗಿಸಿಕೊಂಡು ಜೀವಿಸುವವನೇ ವಿವೇಕಿಯು ಹಾಗಿಲ್ಲದವನು ಮೂರ್ಖನು ಈ ಅಭಿಪ್ರಾಯವನ್ನು ಯಮನು ನಚಿಕೇತನಿಗೆ ರಥಿಕನ ದೃಷ್ಟಾಂತದಿಂದ ಹೇಗೆ ವಿಷದಗೊಳಿಸಿರ್ತಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೀನೇ ಒಬ್ಬ ರಥಿಕನೆಂದು ತಿಳಿ ಆತ್ಮನ ರಥಿ ವಿದ್ಧೀ ಶರೀರಂ ರಥಮೇವತೂ ಬುದ್ಧಿಂಚ ಸಾರಥಿಂ ವಿಧಿ ಮನಃಃಪ್ರಗ್ರಹಮೇವ ಇಂದ್ರಿಯಣಿ ಹಯಾನಹು ಹ್ಞೂ ಅಂಥೇಳಿ ಬರ್ತದೆ ಅದು ನಂತರ ನೀನೇ ಒಬ್ಬ ರಥಿಕ ಅಂತ ಹೇಳ್ತೀಳಿ ಶರೀರವೇ ಒಂದು ಗಾಡಿ ಬುದ್ಧಿಯೇ ಸಾರಥಿ ಮನಸ್ಸೇ ಕಡಿವಾಣ ಇಂದ್ರಿಯಗಳನ್ನು ಕುದ್ರೆಗಳು ಅಂತೇಳಿ ಹೇಳ್ತಾರೆ ಆ ಕುದ್ರೆಗಳು. ಕುದುರೆಗಳು ಶರೀರವೆಂಬ ರಥದ ಹ್ಞೂ ಅವುಗಳಿಗೆ ದಾರಿಗಳು ಯಾವನಿಗೆ ಸರಿಯಾದ ಬುದ್ಧಿ ಇರುವುದಿಲ್ಲವೋ ಅಂದರೆ ಸಾರಥಿ ಸರಿ ಇಲ್ಲ ಮನಸು ಹಿಡಿತದಲ್ಲಿ ಇರುವ ಇರು ಇರುವುದಿಲ್ಲವೋ ಕಡಿವಾಣವೂ ಹಿಡಿತದಲ್ಲಿ ಇಲ್ಲದಿದ್ದರೆ ಅವನಿಗೆ ಕೆಟ್ಟ ಕುದ್ರೆಗಳು ಇಂದಿರಗಳು ಕೆಟ್ಟದಾಗಿದ್ದು ಅವಿವೇಕಿಯಾದ ಸಾರಥಿಗೆ ಅಳವಾಗದೆ ಹೋಗುವಂತೆ ಕುದುರೆಗಳು ಹೇಗೆ ನಿಯಂತ್ರಣಕ್ಕೆ ಬರುವುದಿಲ್ಲವೋ ಸ ಅವಿವೇಕಿಯಾದ ಸಾರಥಿಗೆ ಅದೇ ರೀತಿಯಲ್ಲಿ ಇಂದ್ರಿಯಗಳು ವಶವಾಗದೇ ಹೋಗುತ್ತವೆ ಆದರೆ ಯಾವನ್ನು ತಿಳುವಳಿಕೆಯುಳ್ಳುವನಾಗಿ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡಿರುವವನು ಅವನಿಗೆ ಒಳ್ಳೆಯ ಕುದುರೆಗಳು ಜಾಣನಾದ ಸಾರಥಿಯ ಕೈಯಲ್ಲಿರುವಂತೆ ಇಂದಿರಗಳು ವಶವಾಗಿರ್ತವೆ ಯಾವನು ತಿಳುವಳಿಕೆ ಇಲ್ಲದೆ ಮನಸ್ಸೂ ಹಿಡಿತದಲ್ಲಿಲ್ಲದೆ ಯಾವಾಗಲೂ ಅಶುಚಿಯಾಗಿಯೇ ಇರ್ತಾನೋ ಅವನು ಮುಟ್ಟಬೇಕಾದ ಸ್ಥಳವನ್ನು ಮುಟ್ಟುವುದಿಲ್ಲ ಸಂಸಾರವನ್ನು ಪಡೆಯುತ್ತಾನೆ ಆದರೆ ಯಾವನು ತಿಳುವಳಿಕೆಯುಳ್ಳವನಾಗಿ ಸಂಸಾರವನ್ನು ಪಡೀತಾನೆ ಅಂದರೆ ಏನರ್ಥ ಮರು ಹುಟ್ಟನ್ನು ಪಡೀತಾನೆ ಅಂತೇಳಿ ಸಂಸಾರ ಅಂತ ಹೇಳಿದರೆ ಕೇವಲ ಹೆಂಡತಿ ಮಕ್ಕಳೇನು ಅರ್ಥ ಅಲ್ಲ ಜನ್ಮ ಪುನರ್ಜನ್ಮ ಜನ್ಮ ಮರಣ ಪಾಪ ಪುಣ್ಯ ಇದೇ ಸಂಸಾರ ಆದರೆ ಯಾವಾಗಲೂ ತಿಳುವಳಿಕೆಯುಳ್ಳುವವನಾಗಿ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಯಾವಾಗಲೂ ಶುಚಿಯಾಗಿರುವವೋವನ್ನ ಯಾವನಿದ್ದಾನೋ ಅವನು ಆ ಸ್ಥಳವನ್ನು ಸೇರ್ತಾನೆ ಅಲ್ಲಿನ ಮತ್ತೆ ಮರಳಿ ಬಂದು ಇಲ್ಲಿ ಹುಟ್ಟುವುದಿಲ್ಲ ಒಳ್ಳೆಯ ಬುದ್ಧಿಯನ್ನು ಸಾರಥಿಯಾಗಿ ಮಾಡಿಕೊಂಡು ಮನಸ್ಸೆಂಬ ಕಡಿವಾಣವನ್ನು ಬಿಗಿ ಹಿಡಿದು ಯಾವನು ಗಾಡಿಯನ್ನು ನಡೆಸ್ತಾನೋ ಅವನು ದಾರಿಯ ಕೊನೆಯನ್ನು ಕಾಣುತ್ತಾನೆ ಆ ವಿಷ್ಣು ತದ್ವಿಷ್ಣು ಪರಮಂ ಪದಗುಂ ಸದಾ ಪಶ್ಯಂತ ಸೂರಯ ದಿವುರ ತತಮ್ ಅಂತೇಳಿ ಯಾವ ಪದವನ್ನು ಹೇಳಿದ್ದಾರೋ ಆ ವಿಷ್ಣುವಿನ ಪರಮ ಪದವನ್ನು ಮುಟ್ಟುತ್ತಾರೆ ಭಗವಂತನ ಪರಮಧಾಮ ಧಾಮವನ್ನು ಅಂದರೆ ಆತ್ಮಜ್ಞಾನವನ್ನು ಪಡೀತಾರೆ ತಾವು ಅದೇ ಆಗಿಬಿಡ್ತಾರೆ ಹ್ಞೂ ಶಂಕರಾಚಾರ್ಯಗಳು ಹೇಳ್ತಾರೆ ವಿಷ್ಣುತ್ವ ಬೇಕಿದ್ದರೆ ಸಮತ್ವ ಬೇಕು ಅಂಥೇಳಿ ಹ್ಞೂ ಅಂದರೆ ಸಮಚಿತ್ತತೆ ಬೇಕು ಅಂಥೇಳಿ ಸ್ಥಿರಬುದ್ಧಿ ಹ್ಞೂ ಸ್ಥಿತಪ್ರಜ್ಞತೆ ಪಾಪಪುಣ್ಯಗಳು ಕರ್ಮಾಕರ್ಮಗಳು ಹಾಂ ಮತ್ತುಲ್ಲ ದ್ವಂದ್ವಗಳನ್ನು ಮೀರಿರಬೇಕು ಆವಾಗ ವಿಷ್ಣುತ್ವ ಪ್ರಾಪ್ತಿಯಾಗ್ತದೆ ಈಗ ಇದು ಗಾಡಿ ಮತ್ತು ಕುದುರೆಗಳ ಒಂದು ಕಠೋಪನಿಷತ್ತಿನ ಒಂದು ದೃಷ್ಟಾಂತವನ್ನು ಇಲ್ಲಿ ಹೇಳಿದ್ದಾರೆ ಮುಂದೆ ದೊಡ್ಡ ಮೀನು ಉಂಟು ಇನ್ನೊಂದು ದೃಷ್ಟಾಂತ ಬರ್ತದೆ ಬೃಹದಾರಣ್ಯಕೋಪನಿಷತ್ತಿನದು ಮನುಷ್ಯ ಈ ಪ್ರಪಂಚದಲ್ಲಿ ವ್ಯವಹಾರದೊಳಗೆ ಸಿಕ್ಕಿಕೊಂಡು ಬಿದ್ದಿರ್ತಾನೆ ಅಂದರೆ ಈಗ ನಾವು ನಾವು ಹಿಂದಿನ ದೃಷ್ಟಾಂತದಲ್ಲಿ ಮರಳಿ ಬಂದು ಇಲ್ಲಿ ಹುಟ್ಟುವುದಿಲ್ಲ ಅಂತೇಳಿ ಹೇಳ್ತಾರೆ ಅಂದರೆ ಹುಟ್ಟುವುದು ಅಂದರೆ ಏನರ್ಥ ಶರೀರ ಧರಿಸಿ ಬರ್ತಕ್ಕಂಥದ್ದು ಅಂತೇಳಿ ಹೇಳ್ತಾರೆ ಒಂದು ಆದರೆ ಜೀವನ್ಮುಕ್ತನಾಗಿ ಬರುವಂಥದ್ದು ಅದು ಸ್ವಯಂ ತಾನೇ ತಾನಾಗಿ ಬರ್ತಕ್ಕಂಥದ್ದು ತನ್ನ ಇಚ್ಛೆಂತೆ ಅವತಾರ ಅಂತ ಹೇಳೋದು ಅದನ್ನೇ ಜೀವನ್ಮುಕ್ತ ಹುಟ್ಟುವಾಗ ಜೀವನ್ಮುಕ್ತರಾಗಿದ್ದರೆ ಅವರು ಯೋಗಿಗಳ ಕುಲದಲ್ಲೇ ಹುಟ್ಟುತ್ತಾರೆ ಮತ್ತು ಯೋಗಿಗಳಾಗೇ ಮುಂದುವರಿತಾರೆ ಅವರು ಹಾಗಾಗಿ ಅದು ಹುಟ್ಟು ಸಾವು ಅಂತೇಳಿ ಅನಿಸೋದಿಲ್ಲ ಯಾಕಂದರೆ ಆತ್ಮನಿಗೆ ಹುಟ್ಟಿಲ್ಲ ಅಂಥೇಳಿ ಅವ್ರಿಗೆ ಗೊತ್ತಿರ್ತದೆ ಆದರೆ ಹುಟ್ಟು ಅಂತ ಹೇಳಿದರೆ ಏನು ಅವನು ಮತ್ತೆ ಹುಟ್ಟುತ್ತಾನೆ ಅಂತೇಳಿರೋದ್ರರ್ಥ ಅವನು ಆತ್ಮಜ್ಞಾನಿಯಾಗಿ ಅಲ್ಲ ಆತ್ಮಜ್ಞಾನಿ ಅಲ್ಲದೆ ಅಜ್ಞಾನಿಯಾಗಿ ಹುಟ್ಟುತ್ತಾನೆ ಅಂಥೇಳಿ ಅರ್ಥ ಯಾವುದು ಈ ರೀತಿ ಮನಃಪ್ರಗ್ರಹ ಅಂದರೆ ಮನಸ್ಸನ್ನು ನಿಯಂತ್ರಣ ಮಾಡಿ ಇಂದಿರಗಳನ್ನು ಬಿಗಿ ಯಾವಾಗ ಬ್ರಹ್ಮ ಎಂಬ ಲಕ್ಷ್ಯವನ್ನು ಭೇದಿಸುವುದಿಲ್ಲವೋ ಆವಾಗ ಅವನು ಆತ್ಮಜ್ಞಾನಿ ಆಗುವುದಿಲ್ಲ ಅಂಥೇಳಿ ಆವಾಗ ಅವನು ಮತ್ತೆ ಮತ್ತೆ ಸಂಸಾರಿಯಾಗಿ ಹುಟ್ಟುತ್ತಾನೆ ಅಂದರೆ ಆತ್ಮಜ್ಞಾನವಿಲ್ಲದವನಾಗಿ ಹುಟ್ಟುತ್ತಾನೆ ಅಂಥೇಳಿ ಜನ ನಮನ ಚಕ್ರದ ಸಾವು ನೋವುಗಳ ಒಂದು ಅನುಭವವನ್ನು ಉಂಟು ಪಡಿತಾನೆ ಅವನು ಇಲ್ಲದಿದ್ದರೆ ಅದನ್ನೆಲ್ಲ ಯಾವುದನ್ನು ಕೂಡ ಆತ್ಮಜ್ಞಾನಿಯು ಆ ರೀತಿಯಾಗಿ ತಿಳಿಯುವುದಿಲ್ಲ ಎಲ್ಲ ಶಾಶ್ವತವಾದ ತತ್ವ ತಾನು ಅಂತೇಳಿ ತಿಳಿತಾನೆ ದೇಹ ಅಲ್ಲ ಅಂತೇಳಿ ತಿಳಿತಾನೆ ಅವನಿಗೆ ಸಾವಿಲ್ಲ ನೋವಿಲ್ಲ ಅಂದರೆ ಆತ್ಮನಿಗೆ ಶರೀರಕ್ಕೆ ಇದ್ದರೂ ಕೂಡ ಈ ಬೃಹದಾರಣ್ಯ ಗೋಪರಿಷದಲ್ಲಿ ದೊಡ್ಡ ಮೀನಿನ ಒಂದು ದೃಷ್ಟಾಂತದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ ಮನುಷ್ಯನು ಈ ಪ್ರಪಂಚದಲ್ಲಿ ವ್ಯವಹಾರದೊಳಗೆ ಸಿಕ್ಕಿಕೊಂಡು ಬಿದ್ದಿರ್ತಾನೆ ಇದರ ಮರ್ಮವನ್ನು ಉದ್ದೇಶವನ್ನು ಅರಿತುಕೊಂಡು ಆತ್ಮಜ್ಞಾನವನ್ನು ಸಂಪಾದಿಸಿಕೊಂಡರೆ ಇದರಿಂದ ಪಾರಾಗ್ತಾನೆ ಇಲ್ಲದಿದ್ದರೆ ಅದಕ್ಕೆ ವಶನಾಗಿ ಸಂಸಾರದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಸುಖ ದುಃಖಗಳು ಹೊಡೆದಕ್ಕೆ ಪಕ್ಕಾಗ್ತಾನೆ ಸರಿಯಾಗಿ ವಿಚಾರ ಮಾಡಿದರೆ ನಮ್ಮ ಆತ್ಮಸ್ವರೂಪವು ಯಾವುದೊಂದು ವ್ಯವಹಾರಕ್ಕೂ ಒಳಗಾಗದೆ ವ್ಯವಹಾರವನ್ನು ಮೀರಿರುವುದು ಅಂತ ಹೇಳಿದಿಡಿದು ಅದಂಥೇಳಿ ನಾವು ತಿಳಿಬೇಕಾಗ್ತದೆ ತಿಳಿದು ಬರ್ತದೆ ಅದರಿಂದ ಸರಿಯಾಗಿ ವಿಚಾರ ಮಾಡಿದರೆ ಇದನ್ನು ತಿಳಿಸುವುದಕ್ಕೆ ಈ ದೊಡ್ಡ ಮೀನಿನ ದೃಷ್ಟಾಂತವನ್ನು ಜನಕರಾಯನಿಗೆ ಉದಾಹರಣೆ ಕೊಡ್ತೇನೆ ಹೇಗೆ ದೊಡ್ಡ ಮೀನು ಎರಡು ದಡವನ್ನು ಈಚೆ ದಡವನ್ನು ಆಚೆ ದಡವನ್ನು ಹೋಗಿ ಮುಟ್ಟಿ ಬರುತ್ತದೋ ಅದರಂತೆಯೇ ಈ ಪುರುಷನು ಈ ಎರಡೂ ಸ್ಥಾನಗಳನ್ನು ಎಚ್ಚರ ಕನಸು ಎಂಬ ಎರಡೂ ಅವಸ್ಥೆಗಳನ್ನು ಸಂಚರಿಸಿಕೊಂಡಿರುತ್ತಾನೆ ನದಿಯ ನೀರು ಹರಿಯುವಂತೆ ವ್ಯವಹಾರವು ಜೋರಾಗಿ ಹರಿತಾ ಇರ್ತದೆ ಮೀನು ಬಲವಾದ ನದಿಯ ಸೆಳೆತಕ್ಕೂ ಸಿಕ್ಕದೇ ಪ್ರವಾಹಕ್ಕೆ ಅಡ್ಡಲಾಗಿ ಹರಿಯುವಂತೆಯೇ ಅದು ನೋಡಿ ಎಷ್ಟು ಮೀನ ಇದ್ರೂ ಮೀನು ಅದರಲ್ಲಿ ಇರ್ತದೆ ಅಂಥೇಳಿ ಹ್ಞೂ ಅದು ದೊಡ್ಡ ಮೀನಾದರೆ ಸಣ್ಣ ಸಣ್ಣ ಮೀನುಗಳು ಕೊಚ್ಚಿ ಹೋಗ್ತದೆ ಅದು ಆಚೆಯ ದಡದಿಂದ ಈಚೆಯ ದಡಕ್ಕೂ ಈಚೆಯ ದಡದಿಂದ ಆಚೆಯ ದಡಕ್ಕೂ ಹೋಗಿ ಬರ್ತಾ ಇರುವ ಹಾಗೆಯೇ ಜೀವಾತ್ಮನು ಕೂಡ ಎಚ್ಚರದಿಂದ ಕನಸಿಗೂ ಕನಸಿನಿಂದ ಎಚ್ಚರಕ್ಕೂ ಹರಿದಾಡ್ತಾ ಇರುವಂಥ ಇರುವಂತೆ ಇರ್ತಾನೆ ಅವನಿಗೆ ಎಚ್ಚರದ ವ್ಯವಹಾರವೂ ತಗಲುವ ಹಾಗಿಲ್ಲ ಕನಸಿನ ಮಸುಕು ಸೋಕುವ ಹಾಗೆ ಇಲ್ಲ ಅವನು ಎರಡು ವಸ್ತುಗಳನ್ನು ನೋಡ್ತಾ ಸಾಕ್ಷಿಯಾಗಿ ಎರಡನ್ನೂ ಮೀರಿರ್ತಕ್ಕಂತಹ ತುರಿಯನು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ತುರಿ ಅಂದರೆ ನಾಲ್ಕನೆಯವನು ಸ್ವಪ್ನ ಜಾಗ್ರತು ಸುಶುಕ್ತಿ ಗಾಢ ನಿದ್ರೆ ಎಲ್ಲವನ್ನು ಮೀರಿದವ ಅಂಥೇಳಿ ಇನ್ನು ಒಂಬತ್ತನೇದು ದೃಷ್ಟಾಂತ ದಾರ ಹಕ್ಕಿ ಅಂತೇಳಿ ಚಾಂದೋಗಿ ಉಪನಿಷತ್ನ ಒಂದು ಉದಾಹರಣೆ ಜೀವನು ಸ್ವತಂತ್ರನಲ್ಲ ಅವನು ಪರಮಾತ್ಮನ ಸ್ವರೂಪದಲ್ಲಿಯೇ ನೆಲೆಸಿರುವುದಕ್ಕೆ ತಕ್ಕವನಾಗಿರ್ತಾನೆ ಆದರೂ ಅವನು ಈಶ್ವರನನ್ನು ಬಿಟ್ಟು ತಾನೇ ಬೇರೆ ವ್ಯವಹಾರವನ್ನು ಮಾಡಿಕೊಳ್ಳುವ ಅಂತೇಳಿ ಹೋಗ್ತಾನೆ ಆದರೆ ಅದು ಕೊನೆಯವರೆಗೂ ಆಗುವುದಿಲ್ಲ ಇದನ್ನು ತಿಳಿಸುವುದಕ್ಕೆ ಉದ್ದಾರಕ ದಾರ ಕಟ್ಟಿದ ಹಕ್ಕಿಯ ದೃಷ್ಟಾಂತವನ್ನು ಕೊಟ್ಟಿರ್ತಾನೆ ಚಾಂದೋಗಿ ಉಪನಿಷತ್ತಿನಲ್ಲಿ ಹಕ್ಕಿಯು ದಿಕ್ಕು ದಿಕ್ಕಿಗೂ ಹಾರಾಡಿ ಮತ್ತೆಲ್ಲಿಯೂ ನಿಲ್ಲುವುದಕ್ಕೆ ತಾಣವನ್ನು ಕಾಣದೆ ಕೊನೆಗೆ ತನ್ನನ್ನು ಕಟ್ಟಿಹಾಕಿರುವ ಮೂಲ ಸ್ಥಾನವನ್ನೇ ಸೇರಿಕೊಳ್ತದೆ ಇದು ಹೇಗೆಯೋ ಅದರಂತೆಯೇ ಎಲೆ ಈಶ್ವರತ ಕೇತುವೆ ಈ ಜೀವನು ಮನಸ್ಸಿನ ಅಳತೆಗೆ ಕಟ್ಟು ಬಿದ್ದು ದಿಕ್ಕು ದಿಕ್ಕಿಗೂ ಹಾರ್ತಾನೆ ಅವನಿಗೆ ನಿಲ್ಲುವುದಕ್ಕೆ ಎಲ್ಲಿಯೂ ತಾಣುವುದು ಎದೆ ಹೋಗ್ತದೆ ಆಗ ತನ್ನ ಪ್ರಾಣರೂಪನ ಪರಮೇಶ್ವರನನ್ನೇ ಆಶ್ರಯಿಸ್ತಾನೆ ಜೀವನು ಈ ಪ್ರಾಣಕ್ಕೆ ಕಟ್ಟು ಬಿದ್ದುವನಾಗಿರ್ತಾನೆ ಹಕ್ಕಿಗೂ ಬಂಧನ ಸ್ಥಾನಕ್ಕೂ ಎಂದೆಂದಿಗೂ ಗಂಟು ಬಿದ್ದಿರುವಂತೆಯೇ ಜೀವನಿಗೂ ಈಶ್ವರನಿಗೂ ಎಂದೆಂದಿಗೂ ಗಂಟು ಬಿದ್ದಿರ್ತದೆ ಜೀವನು ಎಚ್ಚರ ಕನಸುಗಳಲ್ಲಿ ಹರಿದಾಡುತ್ತಾ ವ್ಯವಹಾರ ಮಾಡ್ತಾ ಇದ್ದರು ಈಶ್ವರನನ್ನು ಬಿಟ್ಟು ಹೋಗಲೇ ಆರ ಅವನು ಆಗಲೂ ಈಶ್ವರನ ಕಟ್ಟಿ ಒಳಪಟ್ಟೇ ಇರ್ತಾನೆ ಆದರೆ ಅವನಿಗೆ ವ್ಯವಹಾರದಲ್ಲಿ ಶ್ರಮವಾದರಂತೂ ನೆಲೆ ನಿಲ್ಲುವುದಕ್ಕೆ ಪರಮೇಶ್ವರನೇ ಅಲ್ಲದೆ ಮತ್ತು ಯಾವ ಸಾಧನವೂ ಇಲ್ಲವೇ ಇಲ್ಲ ಅಂದರೆ ಈಗ ನೋಡಿ ತುಂಬ ಏನಾದರೂ ತುಂಬ ಒತ್ತಡ ಆದಾಗ ತುಂಬ ಕಷ್ಟ ಬಂದಾಗ ಭಗವಂತನಲ್ಲಿಯೇ ಆಶ್ರಯ ಪಡ್ತಾರೆ ಎಲ್ಲರಿಗೂ ಆಶ್ರಯವನ್ನು ಹೊಂದುತ್ತಾರೆ ಎಲ್ಲರೂ ಕೂಡ ಭಗವಂತನನ್ನೇ ಪ್ರಾರ್ಥನೆ ಮಾಡ್ತಾರೆ ನಿಜವಾಗಿ ಬಾಕಿ ಎಲ್ಲ ವ್ಯವಹಾರ ಮಾಡುವಾಗಲೂ ಭಗವಂತನಲ್ಲಿ ಇರ್ತಾರೆ ಅವರು ಆದರೆ ಅದರ ಅರಿವು ಇರುವುದಿಲ್ಲ ಮರೆತು ಆದರೆ ಯಾವಾಗ ಇನ್ನೂ ಬೇರೆ ದಾರಿ ಇಲ್ಲ ಅಂತೇಳಿ ಆಗ್ತದೋ ಅನಿವಾರ್ಯ ಆವಾಗ ಭಗವಂತನಲ್ಲಿ ನೆಲೆಯಾಗ್ತಾರೆ ಆದ್ದರಿಂದ ಪ್ರತಿದಿನವೂ ನಿದ್ರೆಯಲ್ಲಿ ಅವನು ಪರಮಾತ್ಮನಲ್ಲಿ ಆಶ್ರಯಿಸಿ ವಿಶ್ರಾಂತಿ ಹೊಂದುತ್ತಾನೆ ಆಯಾಸಗೊಂಡಾಗ ನಿದ್ರೆಯಲ್ಲಿ ಪರಮಾತ್ಮನಲ್ಲಿ ಅವನು ಕ್ಷಣಿಕವಾಗಿ ಎಚ್ಚರ ಆಗುವವರೆಗೂ ಪರಮಾತ್ಮನಲ್ಲಿ ಆಶ್ರಯವನ್ನು ಹೊಂದಿರುತ್ತಾನೆ ಇದು ಭಗವಂತನ ಒಂದು ವರಪ್ರಸಾದ ವಿಶ್ರಾಂತಿ ಕೊಡ್ತಕ್ಕಂಥದ್ದು ಈ ಇದು ಒಂದು ಇನ್ನು ಹತ್ತನೇ ದೃಷ್ಟಾಂತ ಜೇನುತುಪ್ಪ ಅಂತರೆ ಚಾಂದೋಗಿ ಉಪನಿಷತ್ತಿನ ದೃಷ್ಟಾಂತ ಯಾವ ಜೀವನೇ ಆಗಲಿ ಈಶ್ವರನಲ್ಲಿ ಒಂದಾಗತಕ್ಕಂಥವನ್ನೇ ಅವನು ತನ್ನ ವ್ಯಕ್ತಿತ್ವವನ್ನು ಬೇರೆಯಾಗಿ ಇಟ್ಟುಕೊಳ್ಳುವ ಅಂತೇಳಿ ನಿರೀಕ್ಷಿಸೋದಕ್ಕೆ ಆಗುವ ಹಾಗೆಯೇ ಇಲ್ಲ ಈಶ್ವರನಲ್ಲಿ ಯಾರೇ ಸೇರಿದರೂ ಈಶ್ವರನ ಸ್ವರೂಪವೇ ಹೊಂದ್ತಾರೆ ನಾನು ಅಂತೇಳಿ ಪ್ರತ್ಯೇಕತೆ ಇರುವುದಿಲ್ಲ ಇದನ್ನು ತಿಳಿಸೋದಕ್ಕೆ ಶ್ವೇತಕೇತುವಿನ ತಂದೆ ಜೀವಂತೋಪದ ದೃಷ್ಟಾಂತವನ್ನು ಉದಾಹರಿಸ್ತಾನೆ ಉದ್ದಾಲಕ ಹ್ಞೂ ಶ್ವೇತಕೇತುವಿಗೆ ಹೇಳ್ತಾನೆ ಅಪ್ಪ ಶ್ವೇತಕೇತುವೆ ಅಂದರೆ ಮಗನೇ ಅಂತೇಳಿ ಹೇಳುವಂಥದ್ದು ಅಯ್ಯ ಅಂತೇಳಿ ಹೇಳಿದಾಗ ಅಯ್ಯ ಅಂದರೆ ಅಪ್ಪ ಅಂತಲೇ ಅರ್ಥ ಹ್ಞೂ ಅದು ಪ್ರೀತಿಯ ಒಂದು ಸಂಬೋಧನೆ ಅಷ್ಟೆ ಹೇಗೆ ಜೇನು ಹುಗಳು ಜೇನು ತುಪ್ಪವನ್ನು ಮಾಡ್ತಾವೋ ಅವುಗಳು ಹೇಗೆ ಅವು ಬೇರೆ ಬೇರೆ ಕಡೆಗಳಲ್ಲಿರುವ ಗಿಡಗಳ ಹೂವಿನ ಮಕರನ್ನು ತಂದು ಗೂಡಿ ಹಾಕಿ ಒಂದು ರಸವನ್ನು ಮಾಡಿಬಿಡ್ತಾವೋ ಆಮೇಲೆ ಆ ರಸಗಳು ನಾನು ಇಂಥ ಗಿಡದ ರಸ ನಾನು ಇಂಥ ಗಿಡದ ರಸ ಅಂತೇಳಿ ವಿಂಗಡವಾಗಿ ಉಳಿದುಕೊಳ್ಳಲಿಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಎಲ್ಲ ಜೀವರುಗಳು ಸದ್ರೂಪವಾದ ಬ್ರಹ್ಮನಲ್ಲಿ ಬೆರೆತುಕೊಂಡರೆ ನಾವು ಸದ್ಬ್ರಹ್ಮದಲ್ಲಿ ಸೇರಿಕೊಂಡೆವು ಅಂತೇಳಿ ಅರಿಯದೇ ಇರ್ತವೆ ನಾವು ಅಂತ ಹೇಳುವ ಅಸ್ತಿತ್ವ ಇರುವುದಿಲ್ಲ ಆಮೇಲೆ ನಾನು ಅಂಥೇಳಿ ಬ್ರಹ್ಮದಲ್ಲಿ ನೆಲೆಯಾಗಿಬಿಡ್ತೇವೆ ಎಲ್ಲವೂ ಬ್ರಹ್ಮಮಯವೇ ಆಗಿಬಿಡ್ತದೆ ನಿದ್ರೆಯಲ್ಲಿ ಸಾವಿನಲ್ಲಿ ಪ್ರಳಯದಲ್ಲಿ ನಾವೆಲ್ಲರೂ ಆ ಬ್ರಹ್ಮ ಸ್ವರೂಪದಲ್ಲಿ ತೆಗೆದುಕೊಂಡು ನಾನು ಅಂತೇಳಿ ಇರುವುದಿಲ್ಲ ಅಲ್ಲಿ ಆಗ ನಾನು ಇಂಥವನು ಅಂತೇಳಿ ಬೇರೆಯಾಗಿ ನಮ್ಮ ರೂಪದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಆದರೂ ನಾವು ಈಗ ಅವಿವೇಕದಿಂದ ನಾವು ನಾವು ಬೇರೆ ಬೇರೆ ಅಂತೇಳಿ ಹೆಮ್ಮೆ ಪಡ್ತಾ ಇದ್ದೇವೆ ಇಲ್ಲದ ಸಲ್ಲದ ತಾರತಮ್ಯಗಳನ್ನು ಮನಸ್ಸಿಗೆ ಹತ್ತಿಸಿಕೊಂಡು ನಾನು ನಾನು ನಾವು ನಾವು ನಮ್ಮವರು ಬೇರೆಯವರು ಅಂತ ಹೇಳುವಂಥ ಒಂದು ಆ ಒಂದು ತಾರತಮ್ಯ ಭಾವವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂಕಟ ಪಡ್ತಾ ಇದ್ದೇವೆ ಆದ್ದರಿಂದ ಈ ನಿಜವಾಗಿ ಈಗಲೂ ಆ ಪರಮಾತ್ಮನಲ್ಲಿಯೇ ನಾವೆಲ್ಲರೂ ಇದ್ದೇವೆ ಎಂಬುದನ್ನು ನಾವು ತಿಳ್ಕೊಳ್ಳಬೇಕು ನಾವು ಬೇರೆ ಬೇರೆ ಎಲ್ಲ ಆ ಪರಮಾತ್ಮ ತತ್ವದ ಒಂದು ಮಹಿಮೆ ಸರ್ವವ್ಯಾಪಿಯಾದ ಪರಮಾತ್ಮ ತತ್ವವೇ ಈ ಶರೀರದಲ್ಲಿ ಬೆಳಗ್ತಾಯಿದೆ ಎಲ್ಲ ಶರೀರಗಳಲ್ಲಿಯೂ ಒಂದೇ ಒಂದು ತತ್ವ ಅಂತೇಳಿ ಉದಾಹರಣೆ ಜೈನತೂಪದ ಕೊಡ್ತಾ ಇಲ್ಲಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಚಾಂದಗಿ ಉಪನಿಷತ್ತಿನ ಒಂದು ಸಂದೇಶವನ್ನು ಸ್ವಾಮೀಜಿಗಳು ಇಲ್ಲಿ ನಮಗೆ ಮನಮಟ್ಟು ಅಂತ ಹೇಳ್ತಾ ಇದ್ದಾರೆ ಹೇಗೆ ಯಾವ ಹೂವಿನ ಮಕರಂದ ಅಂಥೇಳಿ ಪ್ರತ್ಯೇಕತೆ ಗೊತ್ತಾಗೋದಿಲ್ಲವೋ ಕೇವಲ ಜಯಂತುಪ್ಪವನ್ನು ಮಾತ್ರ ಸವಿತೇವೆ ನಾವು ಅದು ಒಂದು ಮಲ್ಲಿಗೆ ಹೂವಿನದ್ದೋ ಅಥವಾ ಒಂದು ಸಂಪಿಗೆ ಹೂವಿನದ್ದು ಒಂದು ಇನ್ನೊಂದು ದಾಸವಾಡ ಹೂವಿಂದೋ ಯಾವುದರ ಮಕರಂದ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಹಾಗೆ ಇದು ಹತ್ತನೆಯ ದೃಷ್ಟಾಂತ ಹನ್ನೊಂದನೆಯದು ಶಬ್ದಗಳು ಮತ್ತು ಶಬ್ದ ಸಾಮಾನ್ಯ ಅಂತೇಳಿ ಬೃಹದಾರಣ್ಯಕ್ಕೆ ಉಪನಿಷತ್ನ ದೃಷ್ಟಾಂತ ಈಗಲೂ ನಾವು ಪರಮಾತ್ಮನಲ್ಲಿಯೇ ಇದ್ದೇವೆ ಪರಮಾತ್ಮನಿಗೆ ಬೇರೆಯಾಗಿ ಈಗಲೂ ಏನೇನೂ ಇಲ್ಲವೇ ಇಲ್ಲ ಎಂಬುದನ್ನು ಹೇಗೆ ತಿಳ್ಕೊಳ್ಬೇಕು ಅಂದರೆ ಎಲ್ಲರಲ್ಲಿಯೂ ಪರಮಾತ್ಮ ಚೈತನ್ಯವೇ ಸೇರಿಕೊಂಡಿರುವುದರಿಂದ ಇದಕ್ಕೊಂದು ದುಷ್ಟಾಂತವನ್ನು ಯಾಜ್ಞಲಕ್ಕೆ ಮೈತ್ರಿ ಈ ನಾವು ಕಾಣುತ್ತೇವೆ ನಗಾರಿಯನ್ನು ಹೊಡೆಯುತ್ತಾ ಇರುವಾಗ ಹೊರಗೆ ಕೇಳಿ ಬರತಕ್ಕಂತಹ ಬೇರೆ ಬೇರೆ ಶಬ್ದಗಳನ್ನು ಅವುಗಳ ರೂಪದಿಂದಲೇ ಅರಿಯೋದಕ್ಕಾಗೋದಿಲ್ಲ ಇವು ನಗಾರಿಯ ಶಬ್ದಗಳು ಅಂತೇಳಿ ಅರಿಯುವುದರಿಂದ ಮಾತ್ರವೇ ಇವುಗಳನ್ನು ಅರಿಬಹುದು ನಗಾರಿಯನ್ನು ಹೊಡೆದರಿಂದ ಆದದ್ದೆಂದು ಶಬ್ದ ಸಾಮಾನ್ಯನ ಅರಿತುಕೊಂಡರೆ ಮಾತ್ರ ಬೇರೆ ಬೇರೆ ವಿಶೇಷ ಶಬ್ದಗಳನ್ನು ಅರಿತುಕೊಂಡಂತೆ ಆಗ್ತದೆ ಶಂಖವನ್ನು ಧ್ವನಿ ಮಾಡುತ್ತಿರುವಾಗ ಹೊರಗೆ ಕೇಳಿರುವ ಬೇರೆ ಬೇರೆ ಶಬ್ದಗಳನ್ನು ಆಯಾ ರೂಪದಿಂದಲೇ ಅರಿಯುವುದಕ್ಕೆ ಆಗುವುದಿಲ್ಲ ಅವು ಶಂಖದ ಧ್ವನಿಗಳು ಅಂತೇಳಿ ಅರಿಯುವುದರಿಂದಲೇ ಶಂಖವನ್ನು ಓದಿದ ಧ್ವನಿ ಎಂಬ ಸಾಮಾನ್ಯವನ್ನು ಅರಿತುಕೊಳ್ಳುವುದರಿಂದಲೇ ಆಯಾ ಶಬ್ದವನ್ನು ಅರಿತುಕೊಳ್ಳಬಹುದು ವೀಣೆಯನ್ನು ಬಾರಿಸುವಾಗ ಆಗುವ ಹೊರಗಿನ ಶಬ್ದಗಳನ್ನು ಆಯಾ ರೂಪದಿಂದಲೇ ಅರಿತುಕೊಳ್ಳುವುದಕ್ಕೆ ಆಗುವುದಿಲ್ಲ ಎಲ್ಲವೂ ವೀಣೆಯದ್ದೇನಾದ ಅದು ಹ್ಞೂ ಸಾಮಾನ್ಯ ಅದರಲ್ಲಿ ಬೇರೆ ಬೇರೆ ಸ್ವರಗಳು ಬರ್ಬೋದಷ್ಟೇ ಆದರೆ ಆ ಬೇರೆ ಬೇರೆ ಸ್ವರಗಳಿಗೂ ವಿಭಿನ್ನವಾಗಿ ನಾವು ಮೂಲವನ್ನ ಮೂಲವನ್ನು ಹೇಳಲಿಕ್ಕೆ ಆ ಮೂಲವೊಂದೇ ವೀಣೆಯ ಧ್ವನಿಯನ್ನು ಅರಿತುಕೊಳ್ಳುವುದರಿಂದಲೇ ಇದು ವೀಣೆಯನ್ನು ಬಾರಿಸುವುದರಿಂದ ಅದ ಧ್ವನಿ ಅದರಲ್ಲಿ ಯಾವ ಏರುಪೇರಾದರೂ ಕೂಡ ಗೊತ್ತಾಗ್ತದೆ ಅದು ವೀಣೆಯದ್ದೆ ಅಂತೇಳಿ ಧ್ವನಿ ಹಾಗಾಗಿ ಆ ಮೂಲ ಯಾವುದರಿಂದ ಅಂತೇಳಿ ಹೇಳ್ತಕ್ಕಂಥದ್ದು ನಮಗೆ ಉದಾಹರಣೆಗೆ ಸ್ವರ ಮಾತಾಡುವಾಗ ಒಬ್ರು ಏರಿಳಿತಾಗಬೋದು ಕೋಪ ಬರುವಾಗ ದುಃಖ ಬರುವಾಗ ಅಥವಾ ಸಾಮಾನ್ಯವಾಗಿ ಮಾತಾಡುವಾಗ ಆದರೆ ಅವೆಲ್ಲವೂ ಇಂಥ ಒಬ್ಬ ವ್ಯಕ್ತಿಯದ್ದೇ ಧ್ವನಿ ಅಂತೇಳಿ ನಮಗೆ ಆ ಧ್ವನಿಯ ಪರಿಚಯ ಇದ್ದರೆ ಅದು ಯಾವುದೇ ಶ್ರುತಿಯಲ್ಲಿ ಹೇಳಿ ಅದು ಏರು ಶ್ರುತಿಯಲ್ಲಿ ಹೇಳಿ ಇಡೀ ಶ್ರುತಿಯಲ್ಲಿ ಹೇಳಿ ಅದು ಇಂಥದ್ದೇ ವ್ಯಕ್ತಿ ಅಂತೇಳಿ ನಮಗೆ ಗುರುತಿಸ್ಲಿಕ್ಕೆ ಆಗ್ತದೆ ಸಾಮಾನ್ಯವಾಗಿ ಅಂದರೆ ಅದು ಮೂಲ ಯಾವುದು ಅಂತೇಳಿ ಆಯಾ ಶಬ್ದಗಳನ್ನು ನಾವು ಅರಿತುಕೊಡ್ಬೋದು ಹ್ಞೂ ಇದು ಇಂಥವರೇ ಬೈತಾ ಇದ್ದಾರೆ ಅಂತೇಳಿ ತಿಳಿಯಬಹುದು ಅವರ ಧ್ವನಿಯ ಪರಿಚಯ ನಮಗಿದ್ರೆ ಇದು ಇಂಥವರೇ ಹಾಡ್ತಾ ಇದ್ದಾರೆ ಹ್ಞೂ ಅದೇ ಒಬ್ಬನೇ ವ್ಯಕ್ತಿ ಹಾಡಬೋದು ಬೈಬೋದು ಬೇರೆ ಬೇರೆ ಸನ್ನಿವೇಶ ಸಂದರ್ಭಗಳಲ್ಲಿ ಆದರೆ ಆ ಸ್ವರದ ಪರಿಚಯ ನಮಗಿದ್ರೆ ಯಾರ್ದು ಅಂತೇಳಿ ನಾವು ಅದನ್ನು ಗುರುತಿಸ್ಬೋದು ಹಾಗೆಯೇ ಒಂದೇ ಬ್ರಹ್ಮವು ಬೇರೆ ಬೇರೆಯಾಗಿ ಪ್ರಪಂಚವಾಗಿ ವೈವಿಧ್ಯಮವಾಗಿ ಪ್ರಕೃತಿಯಾಗಿ ವೈವಿಧ್ಯಮಯವಾಗಿ ತೋರ್ತದೆ ಆದರೆ ಆ ನಿಜವಾದ ಮೂಲ ಯಾವ ಬ್ರಹ್ಮದ ಸ್ವರೂಪದ ಅರಿವು ನಮಗಿದ್ದರೆ ಇದೆಲ್ಲವೂ ಆ ಬ್ರಹ್ಮನದ್ದೇ ಅಂತೇಳಿ ನಮಗೆ ಅರಿವಾಗ್ತದೆ ಹೇಗೆ ವೀಣಾನಾದ ಅಥವಾ ಬೇರೆ ಬೇರೆ ಯಾವುದು ಅಭಿವ್ಯಕ್ತಿಗಳು ವಿಭಿನ್ನವಾಗಿ ತೋರಿದರೂ ಅದರ ಮೂಲ ಒಂದೇ ಇರ್ತದೆಯೋ ಅದೇ ರೀತಿ ಬ್ರಹ್ಮವನ್ನು ನಾವು ಬ್ರಹ್ಮ ಸ್ವರೂಪವನ್ನು ತಿಳಿದ್ರೆ ಇದೆಲ್ಲವೂ ಅದರ ಅಭಿವ್ಯಕ್ತಿ ಎನ್ನುವುದನ್ನು ನಾವು ಸುಲಭವಾಗಿ ತಿಳಿಲಿಕ್ಕೆ ಆಗ್ತದೆ ಎನ್ನತಕ್ಕಂಥ ಒಂದು ದೃಷ್ಟಾಂತ ಇಲ್ಲಿ ಅಂದರೆ ಲೋಕದಲ್ಲಿ ಚೇತನಗಳು ಅಚೇತನಗಳು ಅನೇಕವಾಗಿರ್ತವೆ ಅವುಗಳು ಸಾಮಾನ್ಯ ವಿಶೇಷ ರೂಪವಾಗಿ ತೋರಿಕೊಳ್ತವೆ ಅಂದರೆ ಎಲ್ಲದರಲ್ಲಿಯೂ ಸಾಮಾನ್ಯವಾಗಿ ಒಂದಿದೆ ಆತ್ಮತತ್ವ ಇನ್ನೊಂದು ವಿಶೇಷ ಏನೋದು ಅದರದ್ದೇ ಒಂದು ವ್ಯಷ್ಟಿ ಸಮಷ್ಟಿಯಲ್ಲಿ ವ್ಯಷ್ಟಿ ಶರೀರ ಪಂಚಭೌತಿಕವಾದ ಶರೀರ ಬೇರೆಯಾಗಿ ತೋರ್ತದೆ ಅದು ವಿಶೇಷ ಹೀಗೆ ಎಲ್ಲವೂ ಸಾಮಾನ್ಯ ವಿಶೇಷ ರೂಪವಾಗಿ ತೋರ್ಕೊಳ್ತದೆ ಅಂಥೇಳಿ ಎರಡೂ ಇದೆ ಎಲ್ಲೆಲ್ಲಿಯೂ ಸಾಮಾನ್ಯವನ್ನು ಅರಿತುಕೊಳ್ಳುವುದರಿಂದಲೇ ವಿಶೇಷಗಳನ್ನು ಅರಿತುಕೊಳ್ಳಬಹುದಾಗಿರುತ್ತದೆ ಈಗ ನಾವು ಹಿಂದೆ ಹೇಳಿದ ಹಾಗೆ ವೀಣೆಯ ಧ್ವನಿಯ ಪರಿಚಯ ನಮಗಿದ್ದರೆ ಅದರ ಏರಿಳಿತಗಳು ಕೂಡ ನಮಗೆ ಗೊತ್ತಾಗ್ತದೆ ವೀಣೆಯದ್ದೆ ಅಂತೇಳಿ ಗೊತ್ತಾಗ್ತದೆ ಹಾಗೆ ಆ ಸಾಮಾನ್ಯ ಯಾವುದಿದೆ ಅದನ್ನು ಅರಿತುಕೊಂಡರೆ ಅದರ ವಿಶೇಷಗಳನ್ನು ಕೂಡ ಅರಿತುಕೊಳ್ಳಬಹುದು ಇಂತಹ ಸಾಮಾನ್ಯಗಳೆಲ್ಲ ಒಂದೇ ಒಂದು ಸಾಮಾನ್ಯದಲ್ಲಿ ತೋರಿಕೊಳ್ಳುವವಾಗಿರ್ತವೆ ನಗಾರಿಯ ಶಬ್ದ ಶಂಕದ ಶಬ್ದ ವೀಣೆಯ ಶಬ್ದ ಎಂಬ ಸಾಮಾನ್ಯಗಳು ಕೂಡ ಶಬ್ದ ಎಂಬ ಸಾಮಾನ್ಯದಲ್ಲಿ ಅಡಕವಾಗಿ ಬಿಡುವಂತೆ ಲೋಕದಲ್ಲಿ ಕಾಣಬರುವ ಸಾಮಾನ್ಯ ವಿಶೇಷಗಳೆಲ್ಲವೂ ಕೊನೆಗೆ ಚೈತನ್ಯ ರೂಪವಾದ ಬ್ರಹ್ಮದಲ್ಲಿಯೇ ನಿರ್ವಿಶೇಷವಾದ ಬ್ರಹ್ಮದಲ್ಲಿಯೇ ಅಡಕವಾಗಿರುತ್ತವೆ ಬ್ರಹ್ಮವನ್ನು ಬಿಟ್ಟು ಯಾವ ಶಬ್ದ ಸ್ಪರ್ಶ ರೂಪರ ಸಗಂಧಗಳು ಇರುವುದಿಲ್ಲ ಅಂಥೇಳಿ ಇದರಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಉಪ್ಪಿನ ಹರಳು ಅಂತೇಳಿ ಬೃಹಧಾರಣ್ಯಕ್ಕೂ ಪರಿಷ್ಠಿತ ಒಂದು ದೃಷ್ಟಾಂತ ಇದು ಹನ್ನೆರಡನೇ ದೃಷ್ಟಾಂತ ಇಲ್ಲಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಸಚ್ಚಿದಾನಂದ್ರ ಸರಸ್ವತಿ ಸ್ವಾಮೀಜಿಗಳು ಜನಸಾಮಾನ್ಯರಾದಂಥ ನಮ್ಮಂಥವರ ಒಂದು ಬೋಧನೆಗಾಗಿ ಹೇಳ್ತಾ ಇದ್ದಾರೆ ಪರಮಾತ್ಮನಲ್ಲಿಯೇ ನಾವುಗಳೆಲ್ಲರೂ ಇರ್ತಾಯಿದ್ರೂ ಈಗ ನಾವು ಬೇರೆ ಬೇರೆ ತಕ್ಕಂಥ ಭಾವನೆ ನಮಗೆ ಬರ್ತದೆ ನಮಗೆ ಇರ್ತದೆ ನಿಜವಾಗಿ ನಾವು ಪರಮಾತ್ಮನಗಿಂತ ಬೇರೆಯಾಗಿ ಯಾವಾಗಲೂ ಇಲ್ಲವೇ ಇಲ್ಲ ಎಂಬಂತಹ ಸರಿಯಾದ ತಿಳುವಳಿಕೆಯಿಂದ ಬೇರೆಯಾಗಿ ಇಲ್ಲವೇ ಇಲ್ಲ ಎಂಬಂತಹದ್ದು ಸರಿಯಾದ ತಿಳುವಳಿಕೆ ಇದ್ದರೆ ಮಾತ್ರ ನಮಗೆ ಗೊತ್ತಾಗ್ತದೆ ನಾವು ಯಾವಾಗಲೂ ತನಗೆ ಎರಡನೆಯದು ಇಲ್ಲದ್ದು ಪರಮಾತ್ಮ ಸ್ವರೂಪ ಪರಮಾತ್ಮ ಸ್ವರೂಪರೇ ನಾವು ಎಂಬಂಥ ಪರಮಾರ್ಥ ಆಗ ನಮಗೆ ಗೊತ್ತಾಗ್ತದೆ ಇದನ್ನು ತಿಳಿಪಡಿಸುವುದಕ್ಕೆ ಯಾಜ್ಞವರ್ಗರು ಉಪ್ಪಿನ ಹರಳಿನ ದೃಷ್ಟಾಂತವನ್ನು ಕೊಡ್ತಾರೆ ಎಲೆ ಮೈತ್ರಿಯಿ ಉಪ್ಪಿನ ಹರಳನ್ನು ನೀರಿನಲ್ಲಿ ಎಸೆದರೆ ಹೇಗೆ ಅದು ನೀರೇ ಕರಗಿ ಹೋಗ್ತದೆಯೋ ಅದನ್ನ ಮೇಲಕ್ಕೆ ಎತ್ತುವುದಕ್ಕೆ ಹೇಗೆ ಆಗುವುದಿಲ್ಲವೋ ಹೇಗೆ ಆ ನೀರು ಎಲ್ಲೆಲ್ಲಿ ನೋಡಿದರೂ ಉಪ್ಪೇ ಆಗಿರ್ತದೆ ಅದರಂತೆ ಈ ಮಹಾಪರಮಾರ್ಥವು ಅನಂತವಾಗಿ ಅಪಾರವಾಗಿ ಅರಿವಿನ ಗಟ್ಟಿಯೇ ಜ್ಞಾನದ ಒಂದು ನಿಧಿಯೇ ಆಗಿರ್ತದೆ ಸರ್ವಜ್ಞ ಸರ್ವಶಕ್ತ ಈ ಭೂತಗಳಿಂದ ಮೇಲಕ್ಕೆ ದವುಗಳನ್ನು ಅನುಸರಿಸಿ ತಾನೂ ನಾಶವಾಗಿ ಬಿಡ್ತದೆ ಇವುಗಳನ್ನ ಬಿಟ್ಟು ಹೋದ ಮೇಲೆ ಅದಕ್ಕೆ ವಿಶೇಷ ಸಂಜ್ಞೆ ಇರುವುದಿಲ್ಲ ಅಂಥೇಳಿ ಅದು ಇರುತ್ತದೆ ಆದರೆ ಅದನ್ನು ನಾವು ಗುರುತಿಸಲಿಕ್ಕೆ ಆಗೋದಿಲ್ಲ ಅದೇ ಅವ್ಯಕ್ತ ಅಂತ ಹೇಳುವಂಥದ್ದು ಅದೇ ಸೃಷ್ಟಿಯಾಗಿ ಮೊದಲು ಅಂತ ನಾವೇನು ಹೇಳ್ತೇವೆ ಅದು ಇ ಇದೇ ನಾನು ಹೇಳುವಂಥದ್ದು ಅಂತೇಳಿ ಯಾಜ್ಞವನಕ್ಕೆ ಹೇಳ್ತಾನೆ ಅಂದರೆ ಉಪ್ಪಿನ ಹರಳು ನೀರಿನಿಂದ ಹುಟ್ಟಿರ್ತದೆ ಬಿಸಿಲಿನ ಸಂಪರ್ಕದಿಂದ ನೀರು ಗಟ್ಟಿಯಾಗಿ ಹರಳಾಗಿರ್ತದೆ ಆದರೆ ನಿಜವಾಗಿ ಆಗ ನೀರು ಬೇರೆ ಆಗಲೂ ತನ್ನ ಸ್ವರೂಪದಲ್ಲಿ ಇರುತ್ತದೆ ಉಪ್ಪಿನ ಹರಳು ನೀರಿಗಿಂತ ಬೇರೆಯಾದ ಸ್ವರೂಪದ ವಸ್ತುವಿನ ಕಾರ್ಯವೆಂದು ತಿಳಿಯುವವರು ಇಲ್ಲಿ ನೀರು ಮಂಜುಗಡ್ಡೆ ಸಕ್ಕರೆ ಪಾಕ ಕಲ್ಲು ಸಕ್ಕರೆ ಇಂತಹ ದೃಷ್ಟಾಂತಗಳನ್ನು ತಗೊಳ್ಬೋದು ದೃಷ್ಟಾಂತದಲ್ಲಿ ಉಪ್ಪಿನ ಹರಳು ಅಥವಾ ಮಂಜುಗಡ್ಡೆಯು ಬೇರೊಂದು ರೂಪವನ್ನು ತಳ್ಳದಂತೆ ತೋರ್ತಾಯಿದ್ದರು ಹೇಗೆ ನಿಜವಾದ ಸ್ವರೂಪವೆಂಬ ಸ್ವರೂಪವಾದಂಥ ನೀರೆಂಬ ರೂಪವನ್ನು ಇಟ್ಟುಕೊಂಡೇ ಇರುತ್ತದೋ ಅದರಂತೆ ನಾವು ಮಹಾ ಸಮುದ್ರದ ನೀರಿನಂತಿರುವ ಪರಮಾತ್ಮನಿಂದ ಹೊರಕ್ಕೆ ಬಂದ ಚೈತನ್ಯದ ಗಡ್ಡೆಗಳಾಗಿದ್ದೇವೆ ಅಜ್ಞಾನದಿಂದ ನಾವು ಈಗ ಬೇರೆ ಬೇರೆ ಆಗಿ ತೋರ್ತಾ ಇದ್ದರು ಮಂಜಿನ ಗಡ್ಡೆಯು ನಿಜವಾಗಿ ನೀರೇ ಆಗಿರುವಂತೆ ಪರಮಾತ್ಮನೆಂಬ ಚಿದಾನಂದ ಸಾಗರವೇ ಈ ನಮ್ಮ ರೂಪದಿಂದಲೂ ತೋರಿಕೊಳ್ಳುತ್ತಾ ಇದೆ ನಿಜವನ್ನು ತಿಳಿದ ಮೇಲೆ ನಾನು ನೀನು ಅವನು ಎಂಬಂಥ ಭೇದವಿಲ್ಲದೆ ಎಲ್ಲವೂ ಆ ಸಚ್ಚಿದಾನಂದ ಸ್ವರೂಪವೇ ಆ ಚಿದಾನಂದ ಸಾಗರವೇ ಆಗಿರುತ್ತದೆ ಅಂತೇಳಿ ಗೊತ್ತಾಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ ಇನ್ನು ಹದಿಮೂರನೆಯದು ದೃಷ್ಟಾಂತ ನದಿಗಳು ಸಮುದ್ರ ಅಂಥೇಳಿ ಮುಂಡಕ ಉಪನಿಷತ್ತಿನ ವ್ಯವಹಾರದಲ್ಲಿ ಜೀವರು ಬಗೆ ಬಗೆಯ ನಾಮರೂಪಗಳನ್ನು ಕಂಗೊಳಿಸ್ತಾ ಇರ್ತಾರೆ ಒಬ್ಬೊಬ್ಬರು ಒಂದೊಂದು ವ್ಯವಹಾರವನ್ನು ಕೈಗೊಂಡಿರ್ತಾರೆ ಹೀಗೆ ಮೇಲ್ಮೇಲಿನಿಂದ ನೋಡಿದರೆ ಒಬ್ಬರಿಗೊಬ್ಬರು ಈಗ ಯಾವ ಸಂಬಂಧವೂ ಇಲ್ಲವೇ ಅಂತೇಳಿ ತೋರ್ತದೆ ಆದರೂ ನಿಜವಾಗಿ ಅವರೆಲ್ಲರೂ ಕೊನೆಗೆ ಪರಮಾತ್ಮನ ಒಬ್ಬನನ್ನೇ ಸೇರತಕ್ಕವರಾಗಿರ್ತಾರೆ ಈ ಅಭಿಪ್ರಾಯ ಅಂತ ತಿಳಿಸೋದಕ್ಕೆ ನದಿ ಸಮುದ್ರ ದೃಷ್ಟಾಂತವನ್ನು ಕೊಟ್ಟಿರ್ತಾರೆ ನದಿಗಳು ಹೇಗೆ ಹರಿದು ಕೊನೆಗೆ ತಮ್ಮ ಹೆಸರು ರೂಪ ಎರಡನ್ನೂ ಬಿಟ್ಟು ನಾಮರೂಪಗಳನ್ನು ಬಿಟ್ಟು ಸಮುದ್ರದಲ್ಲಿ ಸೇರಿ ಕಾಣದಂತಾಗ್ತವೋ ನೋಡಿ ನದಿಗಳು ಸಮುದ್ರಕ್ಕೆ ಸೇರಿದ ಮೇಲೆ ಇಂಥ ನದಿ ಅಂತ ಹೇಳಲಿಕ್ಕೆ ಇಲ್ಲ ನೀರು ಬೆರಕೆಯಾಗಿ ಹೋಗ್ತದೆ ಬೆ ಆಮೇಲೆ ಹೇಗೆ ಲೀನವಾಗಿ ಹೋಗ್ತದೋ ಅದರಂತೆ ಜ್ಞಾನಿ ತನ್ನ ನಾಮರೂಪಗಳನ್ನು ಬಿಟ್ಟು ಎಲ್ಲಕ್ಕೂ ಹೆಚ್ಚಿನ ದಿವ್ಯ ಸೇರ್ತಾನೆ ಯಾವಾದನೂ ಆ ಪರಬ್ರಹ್ಮವನ್ನು ತಿಳಿತಾನೋ ಅವನು ಬ್ರಹ್ಮವೇ ಆಗಿಬಿಡ್ತಾನೆ ಅವನ ಕುಲದಲ್ಲಿ ಬ್ರಹ್ಮವನ್ನು ಅರಿಯದವನು ಹುಟ್ಟುವುದಿಲ್ಲ ಅವನು ಶೋಕವನ್ನು ದಾಟುತ್ತಾನೆ ಪಾಪವನ್ನು ದಾಟುತ್ತಾನೆ ಅವನು ಹೃದಯದ ಗಂಟುಗಳನ್ನೆಲ್ಲ ಬಿಡಿಸಿಕೊಂಡು ಅಮೃತನಾಗಿ ಬಿಡ್ತಾನೆ ಎನ್ನತಕ್ಕಂಥದ್ದು ಮುಂಡೋಗ ಉಪನಿಷತ್ತಿನ ವಾಕ್ಯ ಅದರ ಒಂದು ಸಂದೇಶ ನಾಮರೂಪಗಳು ಬರಿಯ ತೋರಿಕೆ ನಿಜವಾಗಿ ನಾವು ನಾಮರೂಪರಹಿತರಾದರ ಪರಬ್ರಹ್ಮ ಸ್ವರೂಪರೇ ಆಗಿದ್ದೇವೆ ಅಂತೇಳಿ ಸ್ವಾಮೀಜಿಯವರು ಇಲ್ಲಿ ಸಂದೇಶವನ್ನು ಕೊಡ್ತಾ ಇದ್ದಾರೆ ಸಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಇಷ್ಟು ದೃಷ್ಟಾಂತಗಳನ್ನು ಮುಂತಾದ ರೀತಿಯಲ್ಲಿ ಉಪನಿಷತ್ತುಗಳ ಒಂದು ಮೊದಲನೇ ಪರಿಚಯವನ್ನು ಮಾಡಿಕೊಡ್ತಾ ಕೊನೆಗೆ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು ಇದರ ನಂತರ ಅವರ ಮುಂದಿನ ಕೃತಿಯನ್ನು ನಾವು ನೋಡಲಿಕ್ಕಿದ್ದೇವೆ ನಾಳೆ ದಿವಸ ಉಪನಿಷತ್ತುಗಳಲ್ಲಿ ಉಪ ಸಂಹಾರವನ್ನು ಹೇಳ್ತಾ ಇದ್ದಾರೆ ಈಗ ಉಪನಿಷತ್ತುಗಳಲ್ಲಿ ಹೇಳಿರತಕ್ಕಂಥ ವಿಷಯಗಳನ್ನು ಅವನು ತಿಳಿಸಿರುವಂತಹ ಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಹಿಂದಿನ ಪುಟಗಳಲ್ಲಿ ನಾವು ನೋಡಿದ್ದೇವೆ ಈ ಹಿಂದೆ ಉಪನಿಷತ್ತುಗಳಲ್ಲಿ ಹೇಳಿರತಕ್ಕಂಥ ತತ್ವವನ್ನೆಲ್ಲ ಇಷ್ಟರಲ್ಲೇ ಪ್ರತಿಪಾದನೆ ಮಾಡುವುದು ಯಾರಿಗೂ ಸಾಧ್ಯವಿಲ್ಲ ಇದು ನಮ್ಮ ಉದ್ದೇಶವೂ ಅಲ್ಲ ಲೋಕದಲ್ಲಿರ್ತಕ್ಕಂಥ ಅದರ ರುಚಿ ಸಿಗಲಿಕ್ಕೆ ಅಂತೇಳಿ ಆಸಕ್ತಿ ಅದರಲ್ಲಿ ಮುಟ್ಲಿ ಅದರಲ್ಲಿ ಏನೇನಿದೆ ಅನ್ನುವಂಥ ಒಂದು ಒಂದು ಏನು ಪಕ್ಷಿ ನೋಟ ನಮಗೆ ಸಿಗಲಿ ಅಂತೇಳಿ ಅವರು ಕೊಟ್ಟಿದ್ದಾರೆ ಸ್ವಾಮೀಜಿಯವರು ಪರಿಚಯ ಇದರ ಇದು ಯಾಕೆ ಅಂದರೆ ನಮ್ಮನ್ನು ಪ್ರೇರೇಪಣೆ ಮಾಡಲಿಕ್ಕೆ ಇನ್ನಷ್ಟು ಅದನ್ನು ಆಳವಾಗಿ ಅಧ್ಯಯನ ಮಾಡೋಣ ಅಂಥೇಳಿ ಹೇಗೆ ಒಂದು ಯಾವುದೇ ಒಂದು ಪದಾರ್ಥದ ಸವಿ ರುಚಿ ಸಿಕ್ಕಿದರೆ ಇನ್ನಷ್ಟು ನಮಗೆ ಅದು ಬೇಕು ಅಂತಾಗ್ತದೆ ರುಚಿ ಚೆನ್ನಾಗಿದ್ದರೆ ಹಾಗೆಯೇ ಇಲ್ಲಿ ಸ್ವಲ್ಪ ರುಚಿ ತೋರಿಸಿದ್ದಾರೆ ಇನ್ನಷ್ಟು ನೋಡಿ ಅಂಥೇಳಿ ಲೋಕದಲ್ಲಿರತಕ್ಕಂಥ ಮಿಕ್ಕ ಮತಗ್ರಂಥಗಳಿಗೂ ಉಪನಿಷತ್ತುಗಳಿಗೂ ಇರತಕ್ಕಂಥ ಒಂದು ಮುಖ್ಯ ತಾರತಮ್ಯವನ್ನು ಈ ಸಣ್ಣ ಪುಸ್ತಕದಿಂದಲೇ ಓದುಗರು ಕಂಡುಕೊಳ್ಳಬಹುದು ಅದೇನು ಅಂತ ಹೇಳಿದರೆ ಪರಮಾತ್ಮನು ಎಲ್ಲ ಪ್ರಾಣಿಗಳಿಗೂ ಆತ್ಮನಾಗಿರ್ತಾನೆ ಎಲ್ಲ ಮನುಷ್ಯರಿಗೂ ಉಪಾಸ್ಯನಾಗಿರ್ತಾನೆ ಎಲ್ಲರೂ ಅವನ ಸ್ವರೂಪವನ್ನು ಅರಿತುಕೊಂಡು ಕೃತಕೃತ್ಯರಾಗಬಹುದು ಎಂಬುದೇ ಉಪನಿಷತ್ತುಗಳ ಮುಖ್ಯವಾದ ಉಪದೇಶವಾಗಿರ್ತದೆ ಪರಮೇಶ್ವರನು ಯಾವುದಾದ್ರೂ ಒಂದು ಕಾಲದ ಯಾವುದಾದ್ರೂ ಒಂದು ದೇಶದ ಯಾವುದಾದ್ರೊಂದು ಜನಾಂಗದ ಸುತ್ತಲ್ಲ ಆತನು ಯಾರನ್ನೂ ತನ್ನಿಂದ ಹೊರಗಡೆ ಮಾಡಿಲ್ಲ ಬಾಹ್ಯವಾಗಿಟ್ಟಿಲ್ಲ ಯಾರೊಬ್ಬರನ್ನೂ ತನ್ನ ಮೆಚ್ಚಿನ ಜನರಿಂದ ಆರಿಸಿಕೊಂಡಿಲ್ಲ ಒಳ್ಳೆಯ ನಡೆಯವರಾಗಿದ್ದು ತನ್ನನ್ನೇ ಅರಿಯಬೇಕೆಂದು ಯಾರು ಯಾರು ಆತನನ್ನು ಶರಣು ಹುಟ್ಟುತ್ತಾರೋ ಅವರಿಗೆಲ್ಲ ಆತ ತನ್ನ ಸ್ವರೂಪವನ್ನು ಪ್ರಕಟಪಡಿಸ್ತಾನೆ ಅವನು ಗ್ರಂಥ ಪ್ರವಚನ ಶಕ್ತಿ ಮೇಧಾಶಕ್ತಿ ಮುಂತಾದವುಗಳನ್ನು ಬಯಸುವುದಿಲ್ಲ ಪರಮೇಶ್ವರನೇ ತನಗೆ ಬೇಕೆಂಬ ಬಲವಾದ ಇಚ್ಛೆಯೊಂದನ್ನೇ ಆತ ಅಪೇಕ್ಷಿಸ್ತಾನೆ ನೋಡಿ ಇಲ್ಲಿ ಮುಂಡಕ್ಕ ಉಪನಿಷತ್ತಿನ ಒಂದು ಈ ಸಾರವನ್ನು ಹೇಳ್ತಾ ಇದ್ದಾರೆ ನಾಯ ಆತ್ಮ ಪ್ರವಚನ ಏನೇ ಲಭ್ಯ ಅಂತೇಳಿ ಅಲ್ಲಿ ಬರ್ತದೆ ಅಂದರೆ ಉಪನಿಷತ್ತುಗಳಲ್ಲಿ ಬರ್ತದೆ ಪ್ರವಚನದಿಂದ ಅವನು ಲಭ್ಯನಲ್ಲ ಗ್ರಂಥದಿಂದ ಅಲ್ಲ ಮೇಧಾಶಕ್ತಿಯಿಂದ ಅಲ್ಲ ಇದನ್ನು ಯಾವುದನ್ನು ಬಯಸೋದಿಲ್ಲ ಅವನು ಭಗವಂತ ಭಗವಂತ ಏನು ಬಯಸ್ತಾನೆ ಭಗವಂತನೇ ತನಗಬೇಕು ಅಂತ ಹೇಳಿ ಅನ್ನುವಂಥ ಬಲವಾದ ಒಂದು ಹಂಬಲ ಯಾರಿಗಿದೆಯೋ ಆ ಆತನನ್ನು ಅವನು ಅಪೇಕ್ಷಿಸ್ತಾನೆ ಆತನಿಗೆ ಅವನು ತಾನು ಪ್ರಕಟಪಡಿಸ್ತಾನೆ ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ತಾನೆ ತಾನೇ ಯಾರಿಗೆ ಬೇಕು ಅಂತೇಳಿ ಅನ್ನಿಸ್ತದೋ ಅಂಥವ್ರಿಗೆ ಅವನು ಪ್ರ ತಾನೇ ಪ್ರಕಟಗೊಳ್ಳುತ್ತಾನೆ ಆವಾಗ ಉಳಿದವು ಯಾವುದು ಬೇಕಾಗೋದಿಲ್ಲ ಗ್ರಂಥವೂ ಬೇಡ ಉಪನ್ಯಾಸವೂ ಬೇಡ ಪ್ರವಚನವೂ ಬೇಡ ಬುದ್ಧಿಶಕ್ತಿಯೂ ಬೇಡ ಯಾವುದು ಬೇಡ ಅನನ್ಯವಾದ ಪ್ರೇಮ ಭಗವತ್ ಪ್ರೇಮ ಭಗವಂತನಲ್ಲಿ ಅನನ್ಯವಾದಂಥ ಭಕ್ತಿ ಇದ್ದರೆ ಅವನು ತನ್ನ ನಮಗೆ ತೋರಿಕೊಡ್ತಾನೆ ಆವಾಗ ಎಲ್ಲವೂ ನಮಗೆ ಗೊತ್ತಾಗ್ತದೆ ಉಪನಿಷತ್ತುಗಳನ್ನು ಓದುವರು ಏನನ್ನೂ ನಂಬಬೇಕಾದ್ದಿಲ್ಲ ಅದರಲ್ಲಿ ಹೇಳಿದೆ ಅಂತೇಳಿ ಏನನ್ನೂ ನಂಬಬೇಕು ಅಂತೇನಿಲ್ಲ ಅವುಗಳಲ್ಲಿ ಹೇಳಿರುವ ವಿಚಾರವು ನಮ್ಮೆಲ್ಲರ ಅನುಭವದ ಮೇಲೆಯೇ ನಿಂತಿರ್ತದೆ ತಂದೆಯು ಮಗನಿಗೆ ಗಂಡನು ಹೆಂಡತಿಗೆ ಗುರು ಶಿಷ್ಯನಿಗೆ ರಾಜನು ಪ್ರಜೆಗೆ ಹಿತಬುದ್ಧಿಯಿಂದ ಹೇಳಿದಂಥ ಉಪದೇಶಗಳು ಅವುಗಳಲ್ಲಿ ಇವೆ ಯಾಜ್ಞವಲಿಕೆರು ಉಪದೇಶ ಮಾಡಿದ್ದು ಉದ್ದಾಲಕರು ಶ್ವೇತಕೇತುವಿಗೆ ಉಪದೇಶ ಮಾಡಿದ್ದು ತಂದೆ ಮಗನಿಗೆ ಯಾಜ್ಞಾವಲಿಕೆ ತನ್ನ ಪತ್ನಿಗೆ ಗುರು ಶಿಷ್ಯನಿಗೆ ರಾಜನು ಪ್ರಜೆಗೆ ಹೀಗೆ ಎಲ್ಲ ರೀತಿಯ ಉಪದೇಶಗಳು ಅದರಲ್ಲಿದೆ ಎಲ್ಲರೂ ತಿಳಿಯುವ ದೃಷ್ಟಾಂತಗಳಿಂದ ಆ ಉಪದೇಶಗಳನ್ನು ಅವು ಸ್ಪಷ್ಟಪಡಿಸ್ತವೆ ಈ ವಿಷಯಗಳನ್ನು ಮತ್ತಷ್ಟು ಸ್ಪಷ್ಟಪಡಿಸಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಉಪದೇಶ ಮಾಡಿದ್ದಾನೆ ಹಾಗಾಗಿ ಅದು ಉಪನಿಷತ್ತಿನ ಸಹಾರ ಅಂತೇಳಿ ಹೇಳ್ತಾರೆ ಅವುಗಳನ್ನು ಯುಕ್ತಿಗೂ ಅನುಭವಕ್ಕೂ ಹೊಂದಿಸಿ ಬಾದರಾಯಣರು ಅಂದರೆ ವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ಸಿದ್ಧಾಂತ ಮಾಡಿದ್ದಾರೆ ಭಾಷೆಕಾರರು ಇವೆರಡನ್ನೂ ವಿವರಿಸಿರುತ್ತಾರೆ ಶಂಕರಾಚಾರ್ಯರು ಭಗವದ್ಗೀತೆಯನ್ನು ಬ್ರಹ್ಮಸೂತ್ರವನ್ನು ಉಪನಿಷತ್ ಎಲ್ಲವನ್ನು ಆದ್ದರಿಂದ ಈ ಅಭಿಪ್ರಾಯವನ್ನು ಮತ್ತಷ್ಟು ವಿವರವಾಗಿ ತಿಳಿದುಕೊಳ್ಳಬೇಕು ಎನ್ನತಕ್ಕಂಥವರ ಮನಸ್ಸಿನ ಹಸಿವನ್ನು ಅಡಗಿಸುವುದಕ್ಕೆ ಬೇಕಾದಷ್ಟು ಆಹಾರಗಳು ಸಿದ್ಧವಾಗಿಯೇ ಇದೆ ಇವರೆಲ್ಲ ಅದನ್ನು ನಾವು ಮಾಡಿಟ್ಟಿದ್ದಾರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ ಬಾದರಾಯಣ ವ್ಯಾಸ ಬ್ರಹ್ಮಸೂತ್ರಗಳಲ್ಲಿ ಹೇಳಿದ್ದಾರೆ ಉಪನಿಷತ್ತುಗಳಲ್ಲಿ ಬೇಕಾದಷ್ಟು ಇದೆ ವಿಚಾರಗಳು ಉಪನಿಷತ್ತುಗಳು ಇಡೀ ಭೂಲೋಕಕ್ಕೆ ಮಾನ್ಯವಾದ ಗ್ರಂಥಗಳಾದರೂ ಭರತ ಹಿಂದೂಗಳಿಗೆ ಅವು ಪರವಂ ಹಿಂದೂಗಳೆಂಬುದು ಆ ಜನರ ಹೆಸರಲ್ಲ ಸನಾತನ ಆರ್ಯರು ವೈದಿಕ ಮತ ನ್ಯಾಯಗಳು ಎಂಬುದೇ ಅವರ ಹೆಸರು ಯಾರೋ ಕಾರಣಾಂತರದಿಂದ ಅವರಿಗೆ ಹಿಂದೂಗಳೆಂಬ ಹೆಸರನ್ನು ಇಟ್ಟರು ಈಗ ಹಿಂದೂಗಳು ಎಂದು ನಾವು ಕರ್ಕೊಂಡ್ರೂ ಚಿಂತೆ ಇಲ್ಲ ಧರ್ಮ ವಿಚಾರದಲ್ಲಿಯೂ ತತ್ವ ವಿಚಾರದಲ್ಲಿ ನಾವು ಎಂದಿಗೂ ಆಗಬಾರದು, ಮುಂದೆ ಹೋಗಬೇಕು ನಮ್ಮ ದೇಶದ ಋಷಿಗಳು ಈ ವಿಷಯದಲ್ಲಿ ಎಲ್ಲರಿಗಿಂತಲೂ ಮುಂದು ಅವರ ವಂಶದವರಾದಂಥ ನಾವು ಆ ಋಷಿಗಳ ರಕ್ತವೇ ಹರಿತಾಯಿದೆ ನಮ್ಮಲ್ಲಿ ಅಂತಹ ನಾವು ಋಷಿ ಪರಂಪರೆಯ ನಾವು ಉಪನಿಷತ್ಗಳಲ್ಲಿ ಏನಿದೆ ಎಂಬುದನ್ನು ಸಂಸ್ಕೃತದಲ್ಲಿ ತಿಳಿಯಾರದ ಇದ್ದರೆ ದೇಶ ಭಾಷೆಗಳ ಅನುವಾದದಲ್ಲಿ ಆದರೂ ಓದಬೇಕು ಇಂತಹ ಬಲವಾದ ಆಶೆಯುಳ್ಳ ಹಿಂದೂಗಳಿಗಾಗಿಯೇ ಈ ಗ್ರಂಥವನ್ನು ನಾವು ಬರೆದಿದ್ದೇವೆ ಇದನ್ನು ಓದಿ ಮೂಲ ಗ್ರಂಥಗಳನ್ನು ಇನ್ನೂ ವಿವರವಾಗಿ ತಿಳಿಯಬೇಕೆನ್ನತಕ್ಕಂಥ ಕುತೂಹಲವನ್ನು ವಾಚಕರು ತೊಟ್ಟರೆ ಮೂಲ ಗ್ರಂಥವನ್ನು ಓದಬೇಕೆನ್ನುವ ಕುತೂಹಲ ಉಂಟಾದರೆ ನಾನು ಮಾಡಿದಂಥ ನಾವು ಮಾಡಿದಂಥ ಈ ಒಂದು ಪ್ರಯತ್ನ ಸಾರ್ಥಕವಾಗ್ತದೆ ನಾವು ಧನ್ಯರಾಗ್ತೇವೆ ಅಂತ ಹೇಳಿ ಸ್ವಾಮೀಜಿಯವರಲ್ಲಿ ಬಹಳ ಒಂದು ಧನ್ಯತಾ ಭಾವವನ್ನು ವ್ಯಕ್ತಪಡಿಸುತ್ತಾರೆ ಈ ಒಂದು ಉಪನಿಷತ್ತಿನ ಪರಿಚಯವನ್ನು ಕೊಡ್ತ ಹೀಗೆ ಈ ಒಂದು ಗ್ರಂಥ ಇಲ್ಲಿಗೆ ಮುಕ್ತಾಯ ಆಗ್ತದೆ ಬ್ರಹ್ಮನಿಷ್ಠಾಯ ವಿಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನ ಸಚ್ಚಿದಾನಂದ ಪ್ರಚೋದ ಓಂ ನಮೋ ಭಗವತೆ ಸಚ್ಚಿದಾನಂದಾಯ ಶ್ರೀಸಚ್ಚಿರ್ಪಿತಮಸ್ತು ಓದ್ ದತ್ಸತ್